ಶ್ರೀಲಕುಮಿ ವಲ್ಲಭನು ಹೃತ್ಕೀಲಾಲಜದೊಳಿ ಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ ಸ್ತೂಲ ಕರ್ಮದಿ ರತರ ಮಾಡಿ ಸುಲೀಲಗಳ ತಿಳಿಸದಲೇ ಭವದಿ ಕುಲಾಲಚಕ್ರದ ತೆರದಿ ತಿರುಗಿಸುತ್ತೇನು ಮಾನವರ ಶ್ರೀಲಕುಮಿ ವಲ್ಲಭ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ನಾರಾಯಣ ಎಲ್ಲರ ಹೃದಯ ಕಮಲದ ಇದ್ದು ಎಲ್ಲ ಚೇತನರ ಸಮುದಾಯವನ್ನು ಮೋಹಕ್ಕೆ ಒಳಪಡಿಸ್ತಾನೆ ಮೋಹಿಪ ಮೋಹ ಕಲ್ಪಕನು ಅಂತಂದು ಹೇಳಿದರು ಅಂತಹ ಮಾನವರನ್ನು ಸತ್ವಾದಿ ಮೂರು ಗುಣಗಳಿಂದ ಬದ್ಧರನ್ನಾಗಿ ಮಾಡಿ ಸಾತ್ವಿಕ ರಾಜಸ ತಾಮಸ ಅಂತ ತ್ರಿಗುಣದಿಂದ ಬದ್ಧರನ್ನಾಗಿ ಮಾಡಿ ಸ್ಥೂಲ ಕರ್ಮದಲ್ಲಿ ನಿರತರಾಗುವಂತೆ ಮಾಡಿ ತನ್ನ ಸುಲೀಲೆಗಳನ್ನು ತಿಳಿಸ್ಕೊಡದೆ ಸಂಸಾರದಲ್ಲಿ ಕುಂಬಾರನ ಚಕ್ರದಂತೆ ತಾನೂ ಸುತ್ತಿ ಜೀವರನ್ನು ಕೂಡ ಸುತ್ತಿಸ್ತಾನೆ ಭಗವಂತನ ಮಾಯೆಯಿಂದ ಮೂರು ಗುಣಗಳಿಂದ ಬಂಧಿತನಾಗಿರ್ತಕ್ಕಂಥ ಜೀವ ಸ್ಥೂಲಕರ್ಮದಲ್ಲಿ ಮಾತ್ರ ನಿರತರಾಗ್ತಾರೆ ಹೊರತು ಅವನ ಮಹಾತ್ಮ್ಯವನ್ನು ತಿಳಿಯುವಂತಹ ಮುಖ್ಯ ಕಾರ್ಯದಲ್ಲಿ ಪ್ರವೃತ್ತಿಯನ್ನೇ ಮಾಡೋಲ್ಲ ಹೀಗೆ ಭಗವಂತನನ್ನು ಅವರು ತಿಳ್ಕೊಳ್ಳದೆ ಕುಂಬಾರನ ಚಕ್ರದಂತೆ ಸುತ್ತತಾನೆ ಇರ್ತಾರೆ ಈಶ್ವರ ಸರ್ವಭೂತಾನ ಮೃದ್ದೇಶ ಅರ್ಜುನ ತಿಷ್ಟತಿ ಬ್ರಾಮಯ್ಯನ್ ಸರ್ವಭೂತಾನಿ ಯಂತ್ರಾರೂಢನಿ ಮಾಯೆಯ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಆ ರೀತಿಯಾಗಿ ಪರಮಾತ್ಮ ಮಾಡ್ತಾನೆ ಇಲ್ಲಿ ಕೀಲಾಲ ಅಂದರೆ ಜಲ ಅಥವಾ ನೀರು ಕೀಲಾಲ ಜ ಜಲ ಜ ಕಮಲ ನೀರಿನಲ್ಲಿ ಹುಟ್ಟಿರುವಂತಹ ಕಮಲ ಕುಲಾಲ ಅಂದರೆ ಕುಂಬಾರ ಮಡಿಕೆಗಳನ್ನು ಮಾಡಲಿಕ್ಕೆ ಅವನು ಉಪಯೋಗಿಸುವಂತಹ ಚಕ್ರವನ್ನ ಕುಲಾಲ ಚಕ್ರ ಅಥವಾ ತೀಗಾರಿ ಅಂತಲೂ ಕರೀತಾರೆ ಪರಮಾತ್ಮ ಶ್ರೀಲಕೊಮ್ಮೆ ವಲ್ಲಭನು ಹೃತ್ಕೀಲಾಲಜದೊಳಿದ್ದು ಹೃದಯ ಕಮಲದಲ್ಲಿ ಇರ್ತಾನೆ ಸುಷುಂನ ಪಂಚಪ್ರಭೇದಿನಿ ಈ ಸುಷುಂನ ನಾಡಿ ಮಧ್ಯದಲ್ಲಿ ಬರುವಂಥದ್ದು ಅದಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಶಾಖೆಗಳಿದೆ ವಜ್ರಿಕ ಆರ್ಯ ಪ್ರಕಾಶಿನಿ ವೈದ್ಯುತಿ ಈ ನಾಲ್ಕು ನಾಡುಗಳ ಮಧ್ಯದಲ್ಲಿ ಇರುವಂತಹ ಬ್ರಹ್ಮನಾಡಿ ಅಥವಾ ಸುಷುಮ್ನಾಡಿಯಲ್ಲಿ ಹೃದಯ ಪ್ರದೇಶದಲ್ಲಿರುವಂತಹ ಕಮಲ ಈ ಐದು ನಾಡಿಗಳು ಸುಷುಮ್ನ ಅಂತ ಕರೆಸ್ಕೊಳ್ಳೋದ್ರಿಂದ ಸುಷುಮ್ನ ನಾಡಿಯಲ್ಲಿ ಹೃದಯ ಕಮಲ ಇದೆ ಎಂದು ಈ ರೀತಿಯಾಗಿ ವ್ಯವಹಾರ ಬಿಂಬ ರೂಪನಾಗಿರ್ತಕ್ಕಂಥ ಭಗವಂತ ಹೃದಯ ಕಮಲದಲ್ಲಿ ಲಕ್ಷ್ಮೀ ಸಹಿತನಾಗೆ ಶ್ರೀ ಭೂ ಸೇತನಾಗೆ ಅಲ್ಲಿ ಇರ್ತಾನೆ ಕೀಲಾಲಜ ಕೀಲಾಲ ಅಂದರೆ ನೀರು ಆ ಸುಷುಮ್ನ ನಾಡಿಯಲ್ಲಿ ಹೃದಯ ಪ್ರದೇಶದಲ್ಲಿ ಹೃತ್ ಕೀಲಾಲಜ ಹೃದಯ ಕಮಲ ಇದೆ ಅದರೊಳಗೆ ಬಿಂಬರೂಪ ಪರಮಾತ್ಮ ದಿವ್ಯವಾಗಿರ್ತಕ್ಕಂಥ ಪೀಠದಲ್ಲಿ ಕೂತಿರ್ತಾನೆ ಸಿಂಹಾಸನದಲ್ಲಿ ಕುಳಿತಿರ್ತಾನೆ ನಿತ್ಯದಲ್ಲಿ ಪೀಠ ಪೂಜೆ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಅನುಸಂಧಾನ ಮಾಡುವಂಥ ಒಂದು ಕ್ರಮ ಅನ್ನೋದಿದೆ ದೇವತಾಮಯವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ಭಗವಂತ ಕೂತಿರ್ತಾನೆ ಅಲ್ಲಿ ಕೂತು ಅವನು ಮಾಡುವಂತಹ ಕೆಲಸ ಏನು ಅಂತ ಕೇಳಿದ್ರೆ ಏನು ಮಾಡುವ ಪಾಪ ಪುಣ್ಯಗಳನೇ ಮಾಡುವ ನಾನೇ ಇದನ್ನೆಲ್ಲ ಮಾಡ್ತೀನಿ ಪುಣ್ಯಕರ್ಮಗಳನ್ನು ನಾನೇ ಮಾಡ್ತೀನಿ ನಾನೇ ಸ್ವತಂತ್ರ ಪಾಪಕರ್ಮಗಳನ್ನು ನಾನೇ ಮಾಡ್ತೀನಿ ನನ್ನ ಮನಸ್ಸಿಗೆ ಬಂದಂತೆ ನನ್ನ ಇಚ್ಛೆಯಂತೆ ನಾನು ಮಾಡ್ತೀನಿ ನನ್ನನ್ನು ಕೇಳೋರು ಯಾರೋ ನ ಕರ್ಮ ಮಾಡೋನು ನಾನಾದ ಮೇಲೆ ನನ್ನ ಇಚ್ಛೆಯಂತೆ ಮಾಡ್ತೀನಿ ನನಗೆ ಕೇಳೋರು ಯಾರು ಹೊತ್ತು ಈ ರೀತಿಯಾಗಿ ಅಹಂಕಾರದಿಂದ ಜೀವ ಕರ್ಮ ಮಾಡಲಿಕ್ಕೆ ಹೊರಟ್ರೆ ತಕ್ಷಣ ಅವನಿಗೆ ಮನಸ್ಸನ್ನು ವಿಮುಖವನ್ನಾಗಿ ಆ ಕರ್ಮದಿಂದ ವಿಮುಖನಾಗುವಂತೆ ಪ್ರೇರಣೆಯನ್ನು ಮಾಡ್ತಾನೆ ಅವನೇ ಹೇಳ್ತಾನೆ ಆಗ ಜೀವ ಬೇಡಪ್ಪ ಈ ಕೆಲಸ ನಾನು ಮಾಡೋದಿಲ್ಲ ಈ ಭಾವನೆಯಿಂದ ಅವನು ಆ ಮಾಡುವ ಕರ್ಮವನ್ನು ಬಿಟ್ಟು ವಿಮುಖನಾಗಿ ಸುಮ್ಮನೆ ಕೂತ್ಕೋತಾನೆ ಈ ರೀತಿಯಾಗಿ ಭಗವಂತನೇ ಬುದ್ಧಿ ಕೊಟ್ಟು ಮೊದಲಿಗೆ ಕರ್ಮದಲ್ಲಿ ಪ್ರೇರಣೆ ಮಾಡ್ತಾನೆ ಅಹಂಕಾರದಿಂದ ಈ ಕರ್ಮವನ್ನು ನಾನೇ ಮಾಡಿ ಮಾಡ್ತಿ ಮಾಡಿಸ್ತೀನಿ ನಾನೇ ಮಾಡ್ತೀನಿ ಪುಣ್ಯಕರ್ಮ ಇಚ್ಛೆ ಬಂದರೆ ಅದನ್ನು ಮಾಡ್ತೀನಿ ಪಾಪಕರ್ಮ ಮಾಡಬೇಕು ಅಂತ ಆದರೆ ಅದನ್ನೇ ಮಾಡ್ತೀನಿ ನನ್ನ ಇಚ್ಛೆಯಂತೆ ನಾನು ನಡೀತೀನಿ ಅಂತ ಜೀವನಿಗೆ ಅಹಂಕಾರವನ್ನು ಉಂಟು ಮಾಡ್ತಾನೆ ಅದೇ ಪರಮಾತ್ಮ ನಂತರ ಬೇಡ ಈಗ ಯಾವ ಕಾರ್ಯವನ್ನು ಮಾಡಲ್ಲ ತಟಸ್ಥನಾಗಿ ಸುಮ್ಮನೆ ಕೂಡ್ತೀನಿ ಈ ರೀತಿಯಾಗೂ ಪ್ರೇರಣೆ ಮಾಡೋನು ಭಗವಂತನ ಇದೇ ಬುದ್ಧಿ ಕೊಟ್ಟು ಪ್ರೇರಣೆ ಮಾಡ್ತಾನೆ ನಾನು ಸುಮ್ಮನೆ ಕೂತ್ಕೊತೀನಿ ಯಾವ ಕರ್ಮವನ್ನು ಮಾಡಲ್ಲ ಇಲ್ಲ ಸುಮ್ಮನೆ ಕೂತ್ರೆ ನಾನು ಮಾಡ್ತೀನಿ ಮಾಡಲೇಬೇಕು ಅನ್ನೋ ಬುದ್ಧಿಯನ್ನು ಕೊಟ್ಟು ಮತ್ತೆ ಆ ಜೀವನದಿಂದ ಮಾಡಸ್ತಾನೆ. ಹೀಗೆ ಚೇತನ ಜಾಲವನು ಮೋಹಿಸುವವನು ಯಾರು ಮೋಹಿಪ ಮೋಹಕಲ್ಪಕನೋ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಈ ವಿಚಾರವನ್ನು ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಯದಹಂಕಾರ ಎದಹಂಕಾರ ಮಾಶ್ಚಿತ್ಯ ನ ಮಿತ್ತೇಷ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅರ್ಜುನ ನಾನೇ ಎಲ್ಲ ಕಾರ್ಯಗಳನ್ನು ಮಾಡ್ತೀನಿ ಮಾಡೇ ಬಿಡ್ತೀನಿ ಅಂದ್ಕೊಂಡು ಅಹಂಕಾರದಿಂದ ಯುದ್ಧ ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೋತೀನಿ ಅಂದರೆ ಅದು ನಿನ್ನಿಂದ ಸಾಧ್ಯ ಇಲ್ಲ ನಿನ್ನ ಇಚ್ಛೆಯಂತೆ ನೀನು ಯುದ್ಧ ಮಾಡಿಯೇ ಮಾಡ್ತೀಯ ನಾನೇ ಮಾಡಿಸ್ತೀನಿ ಯಾಕೆ ಅಂದರೆ ಅಖಿಳಚೇತರ ಮೋಹ ಮಾಡೋಣ ಯಾರು ಅಂತಾದರೆ ನಾನೇ ಶ್ರೀಲಕುಮಿವಲ್ಲಮರು ಹೃತ್ಕೀಲಾಲ ಜೊತೊಳಿದ್ದು ಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನ್ನು ಮಾಡಿ ಇಲ್ಲಿ ಅಖಿಲಚೇತನ ಜಾಲ ಅಂತ ಹೇಳಿದರೆ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರಿಹಂತ ಅಂತ ಅವ್ರನ್ನೂ ಸೇರಿಸಿ ತಗೋಬಾರದು ಅಖಿಲಚೇತನರು ಅಂದರೆ ರುಜುಗಳಸ್ಥರನ್ನು ಹೊರತುಪಡಿಸಿ ಪರಶುಕ್ಲತ್ರಯರಲ್ಲಿ ಸೇರಿರುವಂತಹ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಭಾರತೀ ಬಿಟ್ಟು ಉಳಿದ ರುದ್ರಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರನ್ನು ಮೋಹನ ಮಾಡ್ತಾನೆ ಭಗವಂತ ಅಂತ ತಿಳ್ಕೊಬೇಕು ಯಾಕೆಂದರೆ ರುಜುಗಣಸ್ಥರಿಗೆ ಯಾವತ್ತೂ ಮೋಹ ಅಜ್ಞಾನ ಯಾವ ದೋಷಗಳು ಇಲ್ಲ ಅವರನ್ನು ಪರಶುಕ್ಲತ್ರಯರು ಅಂತಲೇ ಕರೆಯೋದು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ತ್ರಿಗುಣಜನ್ಯವಾಗಿರ್ತಕ್ಕಂಥ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿರ್ತಕ್ಕಂಥ ನಿನ್ನ ಕರ್ಮದಿಂದ ನಿನ್ನನ್ನು ನಾನು ಬಂಧನ ಮಾಡಿ ಇಟ್ಟಿದ್ದೀನಿ ಆದ್ದರಿಂದ ನೀನು ಯುದ್ಧ ಮಾಡೋದಿಲ್ಲ ಅಂತ ಬಂಧು ತಪ್ಪಾಗಿ ಭಾವಿಸಿದ್ರೆ ಏನು ಉಪಯೋಗ ಇಲ್ಲ ನನ್ನ ಅಧೀನನಾಗಿ ನೀನು ಪರವಶತೆಯಿಂದ ಯುದ್ಧವನ್ನು ಮಾಡಿಯೇ ತೀರ್ಥ್ಯ ಯಾಕೆಂದರೆ ನಾನು ನಿನಗದೇ ರೀತಿಯಾಗಿ ಮೋಹನವನ್ನು ಉಂಟು ಮಾಡ್ತೀನಿ ಸ್ವಭಾವ ಜೈನ ಕೌಂತೆಯ್ಯ ಕರ್ಮಣ ಕರ್ತುಂ ನೇಚಸಿ ಅನ್ಮೋಹಾತ್ ಕರಿಷ್ಯಸಿ ಸಂಸಾರ ಬಂಧನ ಪಾಶದಿಂದ ಬಂಧನ ಮಾಡುವವನು ಪರಮಾತ್ಮನೆ ತ್ರಿಗುಣಗಳು ಕೇವಲ ನಿಮಿತ್ತ ಮಾತ್ರ ಆ ತ್ರಿಗುಣಗಳಿಂದ ಪರಮಾತ್ಮನೇ ಬಂದನ ಮಾಡಿ ಆ ಮೂಲಕ ಸ್ತೂಲ ಸ್ಥೂಲ ಕರ್ಮದಲ್ಲಿ ನಿಯೋಜನೆಯನ್ನು ಮಾಡ್ತಾನೆ ಅದರ ಲೇಪ ಉಂಟು ಮಾಡ್ತಾನೆ ಸ್ವತಂತ್ರನಾದ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅಂತ ಗೀತೆಯಲ್ಲಿ ಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ ಆದ್ದರಿಂದ ನೀನು ಬಂಧುಗಳು ಹಿರಿಯರು ಗುರುಗಳು ಎಲ್ಲ ಇದ್ದಾರೆ ಯುದ್ಧ ಮಾಡಿದರೆ ಇಷ್ಟೆಲ್ಲ ರಕ್ತಪಾತಾದಿ ಅನರ್ಥಗಳಾಗ್ತಾಯಿದೆ ಬ್ರಹ್ಮಹತ್ಯಾದಿ ದೋಷ ಬರ್ತಾಯಿದೆ ಆದ್ದರಿಂದ ನಾನು ಯುದ್ಧ ಮಾಡೋದಿಲ್ಲ ಬದಲಿಗೆ ಸನ್ಯಾಸವನ್ನು ತೊಗೋತೀನಿ ಅಂತ ಏನೇನೋ ಆಲೋಚನೆ ಮಾಡಿ ಗಂಟೆಗಟ್ಟಲೆ ಭಾಷೆ ಮಾಡ್ತಾ ಇದೆಯಲ್ಲ ಅದೆಲ್ಲ ನೀನು ಬಂದು ವ್ಯಾಮೋಹದಿಂದ ತಪ್ಪಾಗಿ ತಿಳ್ಕೊಂಡಿದ್ಯಾ ನಿಮಿತ್ತ ಮಾತ್ರ ಬವಸವ್ಯಾಸಚಿನ್ ಅಂತ ನೀನು ನಿಮಿತ್ತ ಮಾತ್ರವಾಗಿರೋ ನಾನು ಯುದ್ಧವನ್ನು ಮಾಡ್ತೀನಿ ನಾನು ಯಾರ ಪ್ರಾಣವನ್ನು ಉಳಿಸ್ಬೇಕೋ ಅದನ್ನು ಅವ್ರನ್ನ ಉಳಿಸ್ತೀನಿ ಯಾರ ಪ್ರಾಣವನ್ನು ಅಪಹಾರ ಮಾಡಬೇಕೋ ನಾನು ಮಾಡ್ತೀನಿ ನೀ ನಿಮಿತ್ತ ಮಾತ್ರ ಅದರಿಂದ ನೀನು ತಪ್ಪಾಗಿ ಆಲೋಚನೆ ಮಾಡಿದಿರೋದ್ರಿಂದ ಏನೂ ಫಲ ಇಲ್ಲ ಅಷ್ಟೇ ಅಲ್ಲ ನೀನು ಯೋಚನೆ ಮಾಡದಂತೆ ನೀನು ವರ್ತನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನೀ ನನ್ನ ಅಧೀನನಾಗಿ ವಿಷಯ ಪರವಶತೆಯಿಂದ ಯುದ್ಧವನ್ನ ಮಾಡಿಯೇ ಮಾಡ್ತೀಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅದೇ ರೀತಿಯಾಗಿ ಎಲ್ಲ ಜೀವರನ್ನು ರುಜುಗಣಸ್ಥರನ್ನು ಹೊರತುಪಡಿಸಿ ಎಲ್ಲ ಜೀವರನ್ನು ಕೂಡ ಸ್ಥೂಲ ಕರ್ಮದಲ್ಲಿ ನಿಯೋಜನೆ ಮಾಡೋನು ಅಂತಾದರೆ ಪರಮಾತ್ಮನೇ ತಾನು ಕರ್ಮದಲ್ಲಿ ನಿಯೋಜನೆ ಮಾಡಿ ತಾನೇ ಅನಂತ ರೂಪಗಳಿಂದ ನಿಂತು ಕರ್ಮ ಸಾಕ್ಷಿಗನಾಗಿ ಅಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಕರ್ಮವನ್ನ ಮಾಡಸ್ತಾನೆ ಭಗವಂತ ಮಾಡಿ ಮಾಡಿಸ್ತಾನೆ ಇಷ್ಟೇನಾದರೂ ಕೂಡ ತಾನು ಸ್ವತಂತ್ರ ನಿರ್ಲೇಪನಾಗೇ ಇರ್ತಾನೆ ಜೀವರಿಗೆ ಮಾತ್ರ ಕರ್ಮ ಫಲದ ಲೇಪ ಹೀಗೆ ಭಗವಂತ ಸ್ವಲೀಲೆಗಳ ತಿಳಿಸದೆ ಭವದಿ ಕುಲಾಲ ಚಕ್ರದ ತೆರೆದಿ ತಿರುಗಿಸುತ್ತೀಯನು ಮಾನವರ ತನ್ನ ಲೀಲೆಗಳನ್ನು ಭಗವಂತ ಯಾರಿಗೂ ತಿಳಿಸೋದಿಲ್ಲ ಎಲ್ಲರ ಹೃದಯದೊಳಗೆ ಅವ್ಯಕ್ತನಾಗಿ ಇರ್ತಾನೆ ಮಾಯೆಯಿಂದ ಸ್ವೇಚ್ಛೆಯಿಂದ ಮಾಯೆಯನ್ನು ತ್ರಿಗುಣಾತ್ಮಕ ಪ್ರಕೃತಿಯನ್ನು ನಿಮಿತ್ತ ಮಾಡಿಕೊಂಡು ಪ್ರಕೃತಿ ಬಂಧನ ಮಾಡಿ ಶರೀರ ಯಂತ್ರದಲ್ಲಿರುವಂಥ ಜೀವನನ್ನು ತನ್ನ ಇಚ್ಛೆಯಂತೆ ಸಂಸಾರದಲ್ಲಿ ಕುಲಾಲ ಚಕ್ರ ತಿರುಗಿಸಿದಂತೆ ಜೀವರನ್ನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಸದಾಕಾಲ ತಿರುಗಿಸ್ತಾನೆ ಇರ್ತಾನೆ ಭಗವಂತ ಕುಂಭಾರನ ಚಕ್ರವನ್ನು ಅವನು ಒಂದು ಸಲ ತಿರುಗಿಸಿದರೆ ಅದು ಮುಂದೆ ತಾನೇ ತಾನೇ ಪರವಶದಿಂದ ತಿರುಗತ್ತೆ ಅಂತ ನಮಗನಿಸ್ತಾ ಇದೆ ಅದೇ ರೀತಿಯಾಗಿ ಜೀವನು ಕೂಡ ಕರ್ಮವಶದಿಂದ ಪರವಶನಾಗಿ ಭವದಲ್ಲಿ ಸಂಸಾರದಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಾನೇ ತಿರುಗುವಂತೆ ಕಾಣ್ತಾನೆ ಸೊಲಿ ಇಲೆಗಳ ತಿಳಿಸದಲಿ ಬಿ ಮನೆ ಇರ್ತಾನೆ ತಾನು ತಿರುಗಿಸಿದ್ದು ಅಂತ ತಾನು ತೋರಿಸ್ಕೊಳ್ಳೋದು ಇಲ್ಲ ಅದು ಜೀವರಿಗೆ ಅನುಭವಕ್ಕೆ ಬಾರದೇ ಇದ್ದಂತೆ ಮೋಹನವನ್ನು ಕೂಡ ಉಂಟು ಮಾಡ್ತಾನೆ ಈ ಕುಲಾಲ ಚಕ್ರ ಅಂದರೆ ಚಕ್ರ ದೃಷ್ಟಾಂತದಲ್ಲಿ ಒಂದು ಸ್ವಾರಸ್ಯ ಇದೆ ಪಾಪದಿಂದ ಹೀನಯೋನಿಯಲ್ಲಿ ಹುಟ್ಟಿದವನು ಆ ಪಾಪವನ್ನ ಉಂಡು ಮನುಷ್ಯನಾಗಿ ಹುಡ್ತಾನೆ ಮನುಷ್ಯನಾಗಿ ಪಾಪ ಮಾಡಿ ಮತ್ತೆ ಯೋನಿಗೆ ಹೋಗ್ತಾನೆ ಅದೇ ರೀತಿಯಾಗಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವನು ತಿರುಗಿ ಭೂಮಿಯಲ್ಲಿ ಹುಡ್ತಾನೆ ಪುಣ್ಯ ಎಲ್ಲ ಮುಗಿದ ಮೇಲೆ ಭೋಗಿಸಿ ಮುಗಿದ ಮೇಲೆ ಕ್ಷೀಣೆ ಪುಣ್ಯ ಮತ್ತೆ ಪುನಃ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ ಹೀಗೆ ಉತ್ತಮ ಹೀನಯೋನಿಗಳಲ್ಲಿ ಚಕ್ರದಂತೆ ಸುತ್ತೋದ್ರಿಂದ ಚಕ್ರದಷ್ಟ ಅಂತ ಅನ್ನೋದು ಒಂಥರ ತುಂಬ ಚೆನ್ನಾಗಿದೆ ಚತುರ್ಭಿ ಸಾಕಂ ನವತಿಂಚ ನಾಮ ಬಿ ಚಕ್ರಂನ ವೃತ್ತಂ ವ್ಯತೀರ ವಿ ವ್ಯತೀರವಿಪತ್ ಸ್ವತಂತ್ರನಾದ ಭಗವಂತ ತಾನೇ ತನ್ನಿಚ್ಛೆಯಂತೆ ತೊಂಬತ್ತು ಮಂದಿ ದೇವೋತ್ತಮರನ್ನು ಕೂಡ ಸೃಷ್ಟ್ಯಾದಿ ವ್ಯಾಪಾರಗಳಲ್ಲಿ ವರ್ತುಲವಾದ ಚಕ್ರದಂದರೆ ತಿರುಗಿಸ್ತಾನೆ ಇರ್ತಾನೆ ಅಂತ ಜನ್ಮಾಧಿಕರಣ ಭಾಷೆಯಲ್ಲಿ ತಿಳಿಸ್ತಾರೆ ಯಾವುದೇ ಚಕ್ರವೂ ಕೂಡ ಸ್ವತಃ ತಾನೇ ತಿರುಗೋದಿಲ್ಲ ಅದಕ್ಕೆ ತಿರುಗಿಸೋನೊಬ್ಬನು ಬೇಕೇ ಬೇಕು ಅದೇ ರೀತಿಯಾಗಿ ಸಂಸಾರ ಚಕ್ರವನ್ನು ಕೂಡ ಲಕ್ಷ್ಮೀ ಬಲ್ಲಭ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ವಶದಲ್ಲಿರತ್ತೆ ಅವನೇ ತಿರುಗಿಸ್ತಾನೆ ಆದ್ದರಿಂದ ಸಂಸಾರದಿಂದ ಮುಕ್ತಿ ಹೊಂದಿಕ್ಕೂ ಕೂಡ ಅಂತಹ ಭಗವಂತನನ್ನೇ ಆಶ್ರಯ ಮಾಡಬೇಕೆ ಬೇರೆ ದಾರಿ ಇಲ್ಲ ಆಶ್ರಯ ಮಾಡೋದು ಅಂತಾದರೆ ಏನು ಅಂತ ಕೇಳಿದ್ರೆ ಅವನನ್ನೇ ಭಕ್ತಿಯಿಂದ ಚಿಂತನೆ ಮಾಡಬೇಕು ಅವನ ನಾಮವನ್ನೇ ಸ್ಮರಣೆ ಮಾಡಬೇಕು ಗುಣಗಾನ ಮಾಡಬೇಕು ಬೇರೆ ಉಪಾಯ ಇಲ್ಲ ಅಂತ ಈ ನಾಮಸ್ಮರಣಾ ಸಂಧಿಯಲ್ಲಿ ನಾಮಸ್ಮರಣೆಯ ಮಹತ್ವವನ್ನು ದಾಸರು ತಿಳಿಸ್ತಾರೆ ಬಂಧಕೋ ಭವಪಾಶೇನ ಮೋಚ ಕಷ್ಟ ಸೇ ಹೇಗೆ ಮನೆಗೆ ಬೀಗ ಹಾಕ್ಲಿಕ್ಕೂ ಅದೇ ಬಿಗದ ಕೈ ಬೀಗ ತೆಗಿಲಿಕ್ಕೂ ಅದೇ ಬಿಗದ ಕೈಯನ್ನು ಉಪಯೋಗ ಮಾಡ್ತೀವೋ ಹಾಗೆ ಈ ಸಂಸಾರ ಬಂಧನದಲ್ಲಿಟ್ಟಿರುವಂತಹ ಪರಮಾತ್ಮನನ್ನೇ ಬಂಧನದ ಬಿಡುಗಡೆಗಾಗಿ ಅವನ ಅಚಿಂತ್ಯದ್ಭುತ ಮಹಿಮೆಗಳ ಶ್ರವಣಾದಿಗಳನ್ನು ಮನನಾದಿಗಳನ್ನು ಸ್ಮರಣಾದಿಗಳನ್ನು ಮಾಡಿದರೆ ಮಾತ್ರ ಬಿಡುಗಡೆ ಸಾಧ್ಯ ಹೊರತು ಅನ್ಯ ದಾರಿ ಇಲ್ಲ ಅಂತ ಅಭಿಪ್ರಾಯ